ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಅದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಈಗ ಸೃಷ್ಟಿಖಂಡದಲ್ಲಿ ಹದಿಮೂರನೇ ಅಧ್ಯಾಯ श्री ओं नम शिवाय अथ श्रीशिवहापुराणे रुद्रसंताया सृष्टिखंडे तयोदशोध्याय ब्रह्मोवाच अत पर प्रवक्ष्यामि पूजा विधिमुतम शूयताम ऋष देवा कामसुखाव ब्रह्म हेलत इले ऋषिगिरा देविरा ಶೂಯತ ಋಷಯ ದೇವಾ ಸರ್ವಕಾ ಸುಖಾವಹಂ ಅತ ಪರಂ ಇನ್ನು ಮುಂದೆ ಎಲ್ಲ ಅಭೀಷ್ಟಗಳನ್ನು ಸುಖಗಳನ್ನು ಕೊಡತಕ್ಕಂತಹ ಅನುತ್ತಮ ಪೂಜಾ ವಿಧಿ ಪ್ರವಕ್ಷ್ಯಾ ಶ್ರೇಷ್ಠವಾದ ಶಿವಪೂಜಾ ವಿಧಾನವನ್ನು ಹೇಳುತ್ತೇನೆ ಶೂಯತೀರಿ ಬ್ರಾಹ್ಮೇ ಮುಹೂರ್ತೇ ಜೋತ್ತಾಯ ಸಂಸ್ಮರೇ ಸಾಂಬಕಂ ಶಿವಂ ಕುರಿಯಾ ತತ್ ಪ್ರಾರ್ಥನಾ ಭಕ್ತಿಯ ಅಂಜಲಿರ್ ನತಮಸ್ ನತಮಸ್ತಕೋ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಅಂದರೆ ನಾವು ಹೇಳಿದ್ದೇವೆ ಸೂರ್ಯೋದಯಕ್ಕಿಂತ ಎರಡು ಗಂಟೆ ಮೊದಲು ಆ ದಿವಸ ಸೂರ್ಯೋದಯ ಎಷ್ಟೊತ್ತಿಗೆ ಅಂತೇಳಿ ಇರ್ತದಲ್ಲ ಪಂಚಾಂಗದಲ್ಲಿ ಅದಕ್ಕಿಂತ ಎರಡು ಗಂಟೆ ಮೊದಲು ಅದು ಬ್ರಾಹ್ಮುಹೂರ್ತ ಅಂಥೇಳಿ ಆ ಸಮಯದಲ್ಲಿ ಅಂದರೆ ಅದೇ ಉಷಕಾಲ ಅಂತಲೂ ಹೇಳ್ತಾರೆ ಅದಕ್ಕೆ ಉಷೆಯು ಅಂದರೆ ಉಷೆ ಅಲ್ಲಿ ಅರುಣೋದಯ ಅಂತ ಹೇಳ್ತಾರೆ ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಅದಕ್ಕಿಂತಲೂ ಮೊದಲಿನಂತೆ ಇದು ಉಷಃ ಕಾಲ ಅರುಣೋದಯ ಅಂದರೆ ಸೂರ್ಯೋದಕ್ಕಿಂತ ಮೊದಲಿನ ಒಂದು ಬೆಳಕು ಮೂಡಿರ್ತದೆ ಆ ಸಂದರ್ಭ ಇದು ಬೆಳಕು ಮೂಡಿರುವುದಿಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯ ಮೂಡೋದಕ್ಕೂ ಮೊದಲು ಬೆಳಕು ಬರ್ತದೆ ಅದೇ ಅರುಣೋದಯ ಅದಕ್ಕಿಂತ ಮೊದಲನೇದು ಉಷಕಾಲ ಅಥವಾ ಬ್ರಾಹ್ಮ ಮುಹೂರ್ತ ಅಲ್ಲಿ ಆ ಸಮಯದಲ್ಲಿ ಬ್ರಾಹ್ಮ ಮುಹೂರ್ತ ಸೂರ್ಯೋದಯಕ್ಕಿಂತ ಎರಡು ಗಂಟೆಗಳ ಕಾಲ ಮೊದಲು ಎದ್ದು ಸಾಂಬಕಂ ಶಿವಂ ಸಂಸ್ಮರೇತ್ ಅಂಬಾ ಸಹಿತನಾದಂದರೆ ಪಾರ್ವತಿಯಿಂದ ಒಳಗೂಡಿದ ಶಿವನನ್ನು ಸ್ಮರಣೆ ಮಾಡಬೇಕು ಪಾರ್ವತಿ ಪರಮೇಶ್ವರರನ್ನು ಸ್ಮರಿಸಬೇಕು ಉಮಾಮಹೇಶ್ವರರನ್ನು ಕುರಿಯಾತ್ ತತ್ ಪ್ರಾರ್ಥನಾ ಭಕ್ತಿಯ ಬದ್ಧಾಂಜಲಿಯಾಗಿ ಸಾಂಜಲಿಹಿ ನತಮಸ್ತಕ ತಲೇನ್ನ ಭಾಗಿಸಿ ಭಕ್ತಿಯಿಂದ ಆತನನ್ನು ಪ್ರಾರ್ಥಿಸಬೇಕು ತತ್ ಪ್ರಾರ್ಥನಾ ಭಕ್ತಿಯ ಉತ್ಷ್ಟೋತ್ ಉತ್ಷ್ಠ ಹೃದಯೇಶ ಉತ್ಮಾ ಸ್ವಾನ್ ಬ್ರಹ್ಮಾಂಡೇ ಮಂಗಲಂ ಕುರು ಓ ದೇವ್ರೇಷ್ಠನೇ ದೇವನೇ ದೇವೇವನೇ ದೇವಾದಿದೇವನೇ ದೇವಾದಿದೇವನೇ ಏಳು ಉತ್ ಎದ್ದೇಳು ಉತ್ಠೋತ್ಠ ಸ್ಮರಿಸುವವರ ಮನಸ್ಸಿನಲ್ಲಿಯೇ ನೆಲೆಸಿರು ಸ್ವಾಮಿಯೇ ಏಳು ದೇವೇಶ ಉತ್ಷ್ಠ ಹೃದಯೇಶಯ ಸ್ಮರಿಸುವವರ ಹೃದಯದಲ್ಲಿ ಮನಸ್ಸಿನಲ್ಲಿ ನೆಲೆಸಿರು ಸದಾ ಆಶ್ರಯಿಸಿರು ಉತ್ವ ಉಮಾ ಸ್ವಾಮಿನ್ ಏಳು ಓ ಸ್ವಾಮಿಯೇ ಪಾರ್ವತಿ ಕಾಂತಾನಿ ಬ್ರಹ್ಮಾಂಡೇ ಕುರು ನೀನು ಮೇಲಕ್ಕೆದ್ದು ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಮಂಗಲವನ್ನು ಉಂಟು ಮಾಡು ಮಂಗಲವನ್ನು ಕರ್ಣಿಸು ಜಾನಮಿ ಧರ್ಮ ನ ಚ ಮೇ ಪ್ರವೃತ್ತಿರ್ಜಾಮ್ಯಧರ್ಮ ಮೇ ನಿವೃತ್ತಿ ತ್ಯಾ ಮಹಾದೇವಹೃದ ಸ್ಥಿತೆ ನಾ ನಿಯುಕ್ತಸ್ ತೋಮಿ ಓ ಮಹಾದೇವನೇ ಧರ್ಮವು ಇಂಥದ್ದು ಅಂತೇಳಿ ತಿಳಿದಿದ್ದರೂ ನನಗೆ ಅದರಲ್ಲಿ ಪ್ರವೃತ್ತಿ ಇಲ್ಲ ಅಧರ್ಮವು ಇಂಥದ್ದೆಂದು ಗೊತ್ತು ಆದರೂ ನಾನು ಅದನ್ನು ಬಿಟ್ಟಿಲ್ಲ ಧರ್ಮದ ಅರಿವಿದ್ದರೂ ಅದರಲ್ಲಿ ನನಗೆ ಪ್ರವೃತ್ತಿ ಬರ್ತಾ ಇಲ್ಲ ಅಧರ್ಮದ ತಿಳುವಳಿಕೆ ಕೂಡ ನನಗೆ ಅದರಿಂದ ನಿವೃತ್ತಿ ಆಗ್ತಾಯಿಲ್ಲ ನಮ್ಮ ಹೃದಯದಲ್ಲಿ ಹೃದಯ ಸ್ಥಿತಿಯೇನ ನೆಲೆಸಿರತಕ್ಕಂತಹ ನೀನು ನಮ್ಮನ್ನು ಹೇಗೆ ಪ್ರೇರೇಪಿಸ್ತೀಯೋ ಆ ರೀತಿ ಮಾಡ್ತೀನಿ ನಿನ್ನ ಪ್ರೇರಣೆಯಂತೆ ನಿನ್ನ ಕೈಯ ಆಯುಧದಂತೆ ನಾನು ಮಾಡ್ತೇನೆ ಇತ್ಯುಕ್ತ ವಚನಂ ಭಕ್ತ್ಯಾ ಸ್ಮೃತ್ವ ಚ ಗುರುಪಾದುಕೆ ಬಹಿರ್ಗಚ್ಛೇ ದಕ್ಷಿಣಾಶಾಂತ್ಯ ಮಲಮೂತ್ರಯೋ ಈ ರೀತಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ ಬಳಿಕ ಗುರುವಿನ ಪಾದುಕೆಗಳನ್ನು ನೆನೆದು ಮಲಮೂತ್ರಾದಿ ಶೌಚ ಹೊರಗೆ ದಕ್ಷಿಣಾಭಿಮವಾಗಿ ಹೋಗಬೇಕು ದೇಹ ಶುದ್ಧಿಂತತಃಕೃತ್ ಸಮ್ಯಕ್ ಜಲವಿಶೋಧನೈ ಹಸ್ತ ಪಾದೌ ಚ ಪ್ರಕ್ಷಾಳ್ಯ ದಂತಧಾವನ ಆಚರೇತ್ ಬಳಿಕ ಮಣ್ಣು ನೀರುಗಳಿಂದ ಮೃತ್ ದೇಹಶು ತದಕೃತ್ ಸ ಮೃತ್ ಜಲವಿಶೋಧನೈ ಮೃತ್ ಮತ್ತು ಮಣ್ಣು ಮತ್ತು ದೇಹ ಶುದ್ಧಿಯನ್ನು ಮಾಡಿಕೊಂಡು ಕೈ ಕಾರ್ಬನ್ ಜನ ಉಜ್ಜಿಕೊಳ್ಳಬೇಕು ದಂತಧಾವನ ಕುರ್ಯಾತ್ ಆಚರೇತ್ ಹಪಾದೌ ಪ್ರಕ್ಷಾಳ್ಯ ದಿವಾನಾಥೆ ತ್ವನೂದಿತೆ ಕೃತ್ ವೈದಂತಧಾವನ ಮುಖಂ ಷೋಡಶವರಂತು ಪ್ರಕ್ಷಾಳ್ಯಾಂಜಲಿಭಿಸ್ತಃ ಸೂರ್ಯನಿನ್ನೂ ಹುಟ್ಟುವುದರೊಳಗಾಗಿಯೇ ದಿವಾನಾಥೇ ತು ಅನೂದಿತೆ ಉದಯಿಸಲಿಲ್ಲ ದಿವಾನಾಥ ಅಂದರೆ ಸೂರ್ಯ ಹಗಲ್ನ ಒಡೆಯ ಹುಟ್ಟುವುದರೊಳಗೆ ಅದಕ್ಕೆ ಮೊದ್ಲೇ ಮೊದಲೇ ಕೃತ್ ವೈ ದಂತ ಧಾವನಂ ಹಲ್ಲುಗಳನ್ನು ಉಜ್ಜಿಕೊಂಡು ಮುಖಂ ಷೋಡಶವಾರಂತೂ ಪ್ರಕ್ಷಾಲ್ಯ ಅಂಜಲಿ ಬಿಹಿ ತಥಾ ಹಾಗೆಯೇ ಹದಿನಾರು ಬಾರಿ ಬೊಗಸೆಯಲ್ಲಿ ನೀರನ್ನು ತೆಕ್ಕೊಂಡು ಮುಖವನ್ನು ತೊಳ್ಕೊಳ್ಬೇಕಂತೆ ಷಷ್ಟ್ಯಾಧ್ಯಮ ನವಮ್ಯರ್ಕ ದಿನೇ ತಥಾವರ್ಜ್ಯಾಸುರೋ ಯತ್ನಾ ಭಕ್ತೇನ ರಥಧಾವನೆ ಅಲೇ ದೇವರ್ಷಿಗಳಿರ ಭಕ್ತನಾದವನು ಇಲ್ಲಿ ಹಿಂದೆ ಬಂದಿತ್ತು ಷಷ್ಠಿ ಷಷ್ಠ್ಯಾದ್ಯಮಾಶ್ಚ ಷ್ಠಿಯಿಂದ ತೊಡಗಿ ಅಮಾವಾಸ್ಯೆ ಆಮೇಲೆ ಯಾವ ಅತಿಥಿಗಳು ತಿಥಾಯಃ ನವಮಿ ಅರ್ಕದಿನ ದಿನ ನವಮಿ ಮುಂತಹ ಅತಿಥಿಗಳು ಆಮೇಲೆ ಭಾನುವಾರ ಅರ್ಕ ದಿನ ಕೂಡ ಹಲ್ಲುಗಳನ್ನು ಉಜ್ಜಬಾರದು ಹಾಗಾಗಿ षी अमावास् नवमी भावार यथा सुस्नाद्यादवा गृह देश गृहे विरुद्ध न स्ना कार्यम चनगवकाश देता अरे यहाँ की ಇದ್ದ ಪ್ರಕಾರವಾಗಿ ನದಿ ಮೊದಲಾದ ಜಲಾಶಯಗಳಲ್ಲೋ ಅಥವಾ ಮನೆಯಲ್ಲೋ ದೇಶಕ್ಕೂ ಕಾಲಕ್ಕೂ ಇರೋದು ಇಲ್ಲದಾಗಿ ಚೆನ್ನಾಗಿ ಸ್ನಾನವನ್ನು ಮಾಡಬೇಕು ರವೇರ್ದಿನೇ ತಥಾ ಶ್ರಾದ್ದೇ ಸಂಕ್ರಾಂತೌ ಗ್ರಹಣೆ ತಥ ಮಹಾದಾನೆ ತಥಾ ತೀರ್ಥೆ ಉಪವಾಸ ದಿನೇ ತಥ ಅಶೌಚೇಪ್ಯಥವಾ ಪ್ರಾಪ್ತೇನ ಸ್ನಾದು ನೋಡಿ ಭಾನುವಾರ ರವೇರ್ ದಿನ ರವೆಹ ದಿನ ದಿನೇ ಸೂರ್ಯನ ದಿವಸ ಅಥವಾ ಹಾಗೆಯೇ ಶ್ರಾದ್ದದ ದಿವಸ ಶ್ರಾದ್ದೆ ಸಂಕ್ರಾಂತಿಯ ದಿವಸ ಸಂಕ್ರಮಣದ ದಿವಸ ಗ್ರಹಣ ದಿವಸ ಮಹಾದಾನಗಳನ್ನು ಮಾಡ್ತಕ್ಕಂಥ ಸಮಯದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಉಪವಾಸ ವ್ರತಾದಿಗಳನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಏಕಾದಶಿ ಶಿವರಾತ್ರಿ ಮೊದಲಾದ ಉಪವಾಸ ದಿನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಶೌಜದಲ್ಲಿ ಹ್ಞೂ ಸೂತಕ ಶೌಚ ಅಶೌಚ ಪ್ರಾಪ್ತಿ ಅಥವಾ ಇಂಥ ಸಮಯಗಳಲ್ಲಿ ನ ಸ್ನಾಯ್ ಉಷ್ಣವಾರಿನ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರದು ತೀರ್ಥವಂತಾದರೆ ಮನುಷ್ಯನ ಭಕ್ತಿಯುಕ್ತನಾಗಿ ನೀರು ಅಭಿಮುಖವಾಗಿ ಹರಿದು ಬರುವ ಕಡೆ ನಿಂತು ಸ್ನಾನ ಮಾಡಬೇಕು ಯಥಾಸ ಅಭಿಮುಖ ಸ್ನಾಯಾದ ತೀರ್ಥಾದವು ಭಕ್ತಿಮಾನ್ನರಹ ಹರಿಯುವ ನೀರಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು ಇದಕ್ಕೆ ಅಭಿಮುಖವಾಗಿ ನಿಂತು ಎದುರಾಗಿ ನಿತ್ತು ತೀರ್ಥಗಳಲ್ಲಿ ತೈಲಾಭ್ಯಂಗ ಚ ತೈಲಾಭ್ಯಂಗಂಚಕರೋಹಿತ ವಾರಾನ್ ದೃಷ್ಟ್ವಾ ಕ್ರಮೇಣ ಚ ನಿತ್ಯಮಭ್ಯಂಗಕ್ಕೆ ಜೈವ ವಾಸಿತಂ ವನ ದೂಷಿತ ವಾರಗಳನ್ನು ಪರಿಶೀಲಿಸಿಕೊಂಡು ಕ್ರಮವಾಗಿ ಎಣ್ಣೆಯನ್ನು ನೀರೆದುಕೊಳ್ಳಬೇಕು ತೈಲಾಭ್ಯಂಗ ನಿತ್ಯವೂ ಹಾಗೆ ತೈಲಾಭ್ಯಂಗವನ್ನು ಮಾಡಿಕೊಳ್ಳುವ ಅಭ್ಯಾಸವಿದ್ದಲ್ಲಿ ಸುವಾಸನೆಯು ದೂಷಿತವಾದದ್ದಲ್ಲ ಅದರಿಂದ ಸುವಾಸನೆ ಉಂಟಾಗುವಂಥ ದೂಷಿತ ಏನಲ್ಲ ನಿತ್ಯವೂ ತೈಲಾಭ್ಯಂಗ ಆಗದಿದ್ದರೆ ವಾರಗಳನ್ನು ನೋಡಿಕೊಂಡು ತೈಲಾಭ್ಯಂಗ ಮಾಡಿಕೊಳ್ಳಬಹುದು ನಿತ್ಯ ಆಗದಿದ್ದರೆ ಶ್ರಾದ್ದೇ ಚ ಗ್ರಹಣೇ ಚೈವೋಪಾಸೆ ಪ್ರತಿಪದ್ದಿನೇ ಯಾಕೆಂದರೆ ತೈಲಾಭ್ಯಂಗದಲ್ಲಿ ಬಿಸಿನಿಯ ಸ್ನಾನ ಈಗ ಈ ಹಿಂದೆ ಹೇಳಿದ ದಿವಸಗಳಲ್ಲಿ ಸಂಕ್ರಾಂತಿ ಗ್ರಹಣ ಶ್ರಾದ್ದ ವ್ರತ ಮುಂತಾದದ್ದು ಭಾನುವಾರ ಆಮೇಲೆ ಮಹಾದಾನಗಳನ್ನು ಮಾಡ್ತಕ್ಕಂಥ ಸಂದರ್ಭ ತೀರ್ಥಕ್ಷೇತ್ರ ಏಕಾದಶಿ ವ್ರತ ಶೌಚ ಇಂಥದ ಸಮಯದಲ್ಲಿ ಬಿಸಿನೀರ ಸ್ನಾನ ಮಾಡಬಾರ್ದು ತೈಲಾಭ್ಯಂಗಕ್ಕೆ ಬಿಸಿನೀರು ಹಾಗಾಗಿ ಅಷ್ಟು ದಿವಸಗಳನ್ನು ಬಿಟ್ಟು ಅದನ್ನು ನೋಡಿಕೊಂಡು ತೈಲಾಭ್ಯಂಗವನ್ನು ಆಚರಣೆ ಮಾಡಬೇಕು ಶ್ರಾದ್ದೇ ಚ ಗ್ರಹಣೆ ಚೈವೋಪ ಚೈವೋಪವಾಸೇ ಪ್ರತಿಪದ್ದಿನಿ ಅಥವಾ ಸಾರ್ಷಂ ತೈಲಂ ನ ದೃಶ್ಯೇ ಗ್ರಹಣಂ ವಿನೋ ಶ್ರಾದ್ದ ಗ್ರಹಣ ಉಪವಾಸ ಪಾಡ್ಯಮಿ ಈ ದಿನಗಳಲ್ಲಿ ಗ್ರಹಣ ದಿನವೊಂದನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಸಾಸಿವೆ ಎಣ್ಣೆಗೆ ದೋಷ ಇಲ್ಲ ಸರ್ಷಪ ಸಾರ್ಷಪ ತೈಲ ಅಂದರೆ ಸರ್ಷಪ ಅಂದರೆ ಸಾಸಿವೆ ದೇಶಂಕ ವಿಚಾರ್ಯ ಸ್ನಾ ಕುರ್ಯಾಥವಿಧಿ ಉತ್ತರಿಮುಖ ಪ್ರಾಂಖೋಪ್ಯಥವಾನ ದೇಶಗಳನ್ನು ವಿಚಾರಿಸಿ ವಿಧಿಗನುಸಾರವಾಗಿ ಉತ್ತರವಾಗಿಯೋ ಪೂರ್ವಾಭಿಮುಖವಾಗಿಯೋ ನಿಂತುಕೊಂಡು ಸ್ನವನ್ನು ಆಚರಿಸಬೇಕು ಉಚ್ಚಿಷ್ಟೇನ ಇವಸ್ತ್ರಣ ನ ಸ್ನಾ ಸ ಕಾಚನ ಶುದ್ಧವಸ್ತ್ರೇಣ ಸ ಸ್ನಾ ತದೇ ಸ್ಮರ ಪೂರ್ವ ತದ ಸ್ನಾ ತದ್ದೇವಸ್ಮರಪೂರ್ವಕ ಸಾಧಕನು ಎಂದಿಗೂ ಕೂಡ ಹುಟ್ಟ ಬಟ್ಟೆಯನ್ನು ಒಗೆಯದೆ ಹಾಗೆಯೇ ಸ್ನಾನ ಮಾಡಬಾರದು ಮೊದಲು ಬಟ್ಟೆಯನ್ನು ಒಗೆಬೇಕಂತೆ ಆಮೇಲೆ ಶುದ್ಧವಾದ ವಸ್ತ್ರವನ್ನು ಉಟ್ಟು ಆಯಾ ದೇವರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು ಪರಧಾರ್ಯಂಚ ನೋಚ್ಚಿಷ್ಟ ನೋಚ್ಛಿಷ್ಟಂ ರಾತ್ರವು ಚ ವಿಧೃತಂಚನ ಸ್ನಾನಂ ತಥ ಕಾರ್ಯಂ ಕ್ಷಾಲಿತಂಚ ಪರಿತ್ಯಜೇತು ಇನ್ನೊಬ್ಬರ ಬಟ್ಟೆ ರಾತ್ರಿ ಹೊದ್ದಿದ್ದ ಬಟ್ಟೆಯೂ ಉಚ್ಚಿಷ್ಟ ಅಂತೇಳಿ ಎನಿಸ್ತವೆ ಅವುಗಳನ್ನು ಉಟ್ಟು ಸ್ನಾನ ಮಾಡಬಾರ್ದು ಸ್ನಾನವಾದ ಮೇಲೆ ಒದ್ದೆ ಬಟ್ಟೆಗಳನ್ನು ಬಿಚ್ಚಿಡಬೇಕು ಅದನ್ನೇ ಧರಿಸಿರಬಾರ್ದು ಬಿಚ್ಚಿಡಬೇಕು ಅದನ್ನು ತರ್ಪಣಂಚ ತತಃ ಕಾರ್ಯಂ ದೇವರ್ಷಿ ಪಿತೃತೃಪ್ತಿ ಧೌತವಸ್ತ್ರ ತಥೋಧಾರ್ಯಂ ಪುನರಾಚಮನಂಚರೇತಾಗಿಯೇ ದೇವತೆಗಳು ಋಷಿಗಳು ದೇವ ಋಷಿ ಪಿತೃತೃಪ್ತಿ ಅವುಗಳಿಗೆ ತೃಪ್ತಿಯಾಗುವ ಅವರಿಗೆ ತೃಪ್ತಿಯಾಗುವ ಹಾಗೆ ತೃಪ್ತಿಯನ್ನುಂಟು ಮಾಡುವುದಕ್ಕೋಸ್ಕರವಾಗಿ ತರ್ಪಣವನ್ನು ಮಾಡಬೇಕು ಜಲತರ್ಪಣ ಮಡಿಬಟ್ಟೆಯನ್ನು ಉಟ್ಟು ಬಳಿಕ ಆಚಮನವನ್ನು ಮಾಡಬೇಕು ಧೌತವಸ್ತ್ರ ಧಾರ್ಯಂ ಪುನರ್ ಆಚಮನಂಚರೇತು ಶುಚೌ ದೇಶೇ ತಥೋಗತ್ ಗೋಮಯದ್ಯಪಮಾರ್ಜಿತೆ ಆಸನಂಚ ಶುಭಂ ತತ್ರ ರಚನೀಯ ದ್ವಿಜೋತ್ತ ಬಳಿಕ ಗೋಮಯವನ್ನ ತಂದು ಸಾರಿಸಿ ಶುದ್ಧಮಾಡಿ ಆ ಜಾಗದಲ್ಲಿ ಶುಭಕರವಾದ ಆಸನವನ್ನ ಏರ್ಪಡಿಸಬೇಕು ಶುಚೌ ಶುಚ ದೇಶ ತ ಗೋಮಯಾಧಿ ಅಪಮಾರ್ಜಿತೆ ಅಪಮಾರ್ಜನವನ್ನು ಮಾಡಿ ಚೆನ್ನಾಗಿ ಗೋಮಯದಿಂದ ಆಸನಂಚ ಶುಭಂ ತತ್ರ ರಚನೀಯ ದ್ವಿಜೋತ್ತ ಶುದ್ಧ ಕಾಷ್ಟಸಮುತ್ಪನ್ನ ಪೂರ್ಣ ಸ್ತರಿತ ಮೇವ ಚಿತ್ರಾಂ ತುರ್ಯಾತ್ಸವಫಲಪ್ರದ ಶುದ್ಧವಾದ ಮರದಿಂದ ಮಾಡಲ್ಪಟ್ಟ ಮಣೆಯನ್ನಾಗಲಿ ಅಗಲವಾದ ಪೀಠವನ್ನಾಗಲಿ ಕೂರಿದ್ದನ್ನೆಲ್ಲ ಕೊಡತಕ್ಕಂಥ ಚಿತ್ರಾಸನವನ್ನಾಗಲಿ ಉಪಯೋಗಿಸಬೇಕು ಯಥ ಅಯೋಗ್ಯಂ ಪುನರ್ಗ್ರಾಹ್ಯ ಮೃಗಚರ್ಮಾಧಿಕಂಚಯತ್ ತತ್ರೋಪವಿಶ್ಯ ಕುರುವೀ ತತ್ರಿಪುಂಠಂ ಭಸ್ಮನಾ ಸುಧೀ ಅಥವಾ ತನ್ನ ಆಶ್ರಮ ಕುಚಿತವಾದಂಥ ಕೃಷ್ಣಾಜಿನಾಮದ್ರಾಗಗಳನ್ನು ಉಪಯೋಗಿಸಬಹುದು ಅದರಲ್ಲಿ ಕುಳಿತು ಭಸ್ಮದಿಂದ ತ್ರಿಪುಂಠಾರಣವನ್ನು ಮಾಡಬೇಕು ಅಂದರೆ ಗೃಹಸ್ಥರು ಸನ್ಯಾಸಿಗಳು ಸನ್ಯಾಸಿಗಳಿಗೆ ವ್ಯಾಘ್ರ ಚರ್ಮ ಅಂಬರ ವ್ಯಾಘ್ರ ಚರ್ಮವನ್ನು ಇಟ್ಟುಕೊಳ್ಬೋದು ಅಂತೇಳಿ ಇದೆ ಗೃಹಸ್ಥರು ಅದನ್ನು ಇಟ್ಟುಕೊಳ್ಳುವಾಗಿಲ್ಲ ವ್ಯಾಘ್ರ ಚರ್ಮವನ್ನು ಹಾಗೆ ಅವರು ಆಶ್ರಮಕ್ಕೆ ಸರಿಯಾಗಿ ಇದನ್ನು ಕೃಷ್ಣಾರ್ಜುನ ವ್ಯಾಘ್ರ ಚರ್ಮ ಇತ್ಯಾದಿಗಳನ್ನು ಇಟ್ಟುಕೊಳ್ಳುವಂಥದ್ದು ಆಸ ಇದಕ್ಕೆ ಕುಳಿತುಕೊಳ್ಳಲಿಕ್ಕೆ ಇದು ಯಾಕೆ ಅಂತೇಳಿದರೆ ಕೆಟ್ಟ ಯಾವುದೋ ಅಲೆಗಳು ಲಹರಿಗಳು ಬಾರದ ಹಾಗೆ ಭೂಮಿಯಿಂದ ನಮಗೆ ಅಲ್ಲಿ ಐಸುಲೇಷನ್ ಇನ್ಸುಲೇಷನ್ ಆಗ ಕಾಂತಿಯ ಲಹರಿಗಳು ಬಾರದ ಹಾಗೆ ಅಂದರೆ ಹೇಳ್ತಾರೆ ಮರದ ಆಸನ ಆದರೆ ಅದು ನ್ಯೂಟ್ರಲ್ ಅಂದರೆ ಯಾವುದೇ ಕೆಟ್ಟ ಇದನ್ನ ಭೂಮಿಯಿಂದ ನಮಗೆ ಪಾಸ್ ಮಾಡೋದಿಲ್ಲ ಆದರೆ ನಾವು ಪೂರ್ತಿ ಮರದ ಮೇಲೆ ಕೂತಿರಬೇಕು ಈಗ ನಾವು ಹೆಚ್ಚಾಗಿ ನೋಡುದು ಮರದ ಮಣೆ ಮೇಲೆ ಕೂತರೆ ನಮ್ಮ ಕಾಲಿನ ಭಾಗ ಕೆಳಗೆ ಪೃಷ್ಠ ಭಾಗದ ಮಾತ್ರ ನಾವು ಕೂತಿರ್ತೇವೆ ಮಣೆಯಲ್ಲಿ ಆದರೆ ಮಣೆ ಎಷ್ಟು ದೊಡ್ಡ ಇರಬೇಕು ಅಂತ ಹೇಳಿದರೆ ಅದರಲ್ಲಿ ಪೂರ್ತಿ ನಮಗೆ ನೆಲಕ್ಕೆ ತಾಗದಾಗೆ ಕೂತ್ಕೊಳ್ಳುವ ಹಾಗೆ ಇರಬೇಕು ಅಷ್ಟು ಅಗಲವಾದ ಮಣೆ ಇರಬೇಕು ಮರದ ಮಣೆ ಆದರೆ ಅದರಲ್ಲಿ ಧನಾತ್ಮಕ ಪ್ರಯೋಜನ ಇಲ್ಲದಿದ್ದು ಋಣಾತ್ಮಕ ಪ್ರಯೋ ಹಾನಿ ಇಲ್ಲ ಅಷ್ಟೇ ಭೂಮಿಯಿಂದ ದುಷ್ಟ ಯಾವುದೂ ವಿದ್ಯುತ್ ಕ್ರಾಂತಿಯ ಅಲೆಗಳು ನಮಗೆ ಬಾಧಿಸುವುದಿಲ್ಲ ಅಷ್ಟು ಸಹಾಯ ಮಾಡ್ತದೆ ಮರ ಆದರೆ ಈ ಬೇರೆ ಏನು ಉಣ್ಣೆಯ ವಸ್ತ್ರ ಅಥವಾ ಕೃಷ್ಣ ಅಂಜಿನ ಆದರೆ ಅದು ಧನಾತ್ಮಕವಾಗಿಯೂ ನಮಗೆ ಸಹಾಯ ಮಾಡ್ತದೆ ಅಂದರೆ ಋಣಾತ್ಮಕ ಲಹರಿಗಳನ್ನು ಅಲೆಗಳನ್ನು ಅದು ಹೇಗೂ ಬಿಟ್ಟುಕೊಳ್ಳುವುದಿಲ್ಲ ಭೂಮಿಯಿಂದ ಅದಲ್ಲದೆ ಅದರ ಹೊರತಾಗಿ ಅದು ನಮಗೆ ಧ್ಯಾನಕ್ಕೆ ಮೆಡಿಟೇಷನ್ ಅದು ಧ್ಯಾನಕ್ಕೆ ಧನಾತ್ಮಕವಾದಂತಹ ಸ್ಥಿತಿಯನ್ನು ಉಂಟು ಮಾಡ್ತದೆ ಹೆಚ್ಚಾಗಿ ಹಾಗಾಗಿ ಇಲ್ಲಿ ಮುಂದೆ ಹೇಳ್ತಾರೆ ಜಪಸ್ತಪಸ್ ತಥಾ ದಾನಂ ತ್ರಿಪುಂತ್ ಸಬಲಂ ಭವೇತ್ ಅಭಾವೇ ಭಸ್ಮನಸ್ತತ್ರ ಜಲಸ್ಯಾಾದಿ ಪ್ರಕೀರ್ತಿ ತಂ ಈ ರೀತಿ ಭಸ್ಮದ ಮೂರು ಎಳೆಗಳಿಂದ ತಾನು ಮಾಡಿದಂತಹ ಜಪ ತಪಸ್ಸು ದಾನ ಎಲ್ಲವೂ ಸಫಲವಾಗ್ತದೆ ಒಂದು ವೇಳೆ ಭಸ್ಮ ಸಿಗದೇ ಹೋದರೆ ನೀರು ಮುಂತಾದವುಗಳಿಂದ ಕೂಡ ತ್ರಿಪುಂರವನ್ನು ಧಾರಣೆ ಮಾಡಬಹುದು ಏಂಕೃತ್ವ ತ್ರಿಪುಂಡ್ರಂಚ ರುದ್ರಾಕ್ಷಾನ್ ಧಾರಯೇ ನರಹ ಸಂಪಾದ್ಯಚ ಸ್ವ ಕಂಕರ್ಮ ಪುನರಾರಾಧ ಪುನರಾರಾಧಯೇ ಚಿವಂ ಈ ರೀತಿಯಾಗಿ ತ್ರಿಪುಂರವನ್ನು ಧರಿಸಿದ ಮೇಲೆ ರುದ್ರಾಕ್ಷರನ್ನು ಧರಿಸಬೇಕು ಬಳಿಕ ತನ್ನ ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ಶಿವನನ್ನು ಪೂಜಿಸಬೇಕು ಸಂಪಾದಿಸ ಸ್ವಕಂ ಕರ್ಮ ತನ್ನ ನಿತ್ಯ ಕರ್ಮಗಳನ್ನು ಮಾಡಿ ಪುನಃ ಆರಾಧೆಯ ಶಿವ ಆಮೇಲೆ ಪೂಜೆ ಶಿವಪೂಜೆ ಮೊದಲು ನಿತ್ಯ ಕರ್ಮಗಳು ಯಾವುದು ಸಂಧ್ಯಾ ವಂದನೆ ಹಾಂ ಪಿತೃ ಪಿತೃದೇವೃಷಿ ಪಿತೃದರ್ಪಣಗಳು ಈಗಾಗಲೇ ಬಿಟ್ಟು ಆಗಿದೆ ಅಗ್ನಿಕಾರ್ಯಾದಿಗಳು ಔಪಾಸನ ಮುಂತಾದವುಗಳು ಬ್ರಹ್ಮಯಜ್ಞ ಮತ್ತು ದೇವಯಜ್ಞ ಪಿತೃಯಜ್ಞ ಇದೆಲ್ಲ ಕೂಡ ನಿತ್ಯಕರ್ಮಗಳು ದೇವಯಜ್ಞ ಅಂದರೆ ಅದೇ ದೇವತಾ ಆರಾಧನೆ ಅದು ಮುಂದೆ ಬರ್ತದ ನಂತರ ಶಿವನ ಪೂಜೆಯನ್ನು ಮಾಡಬೇಕು ನಿತ್ಯ ಕರ್ಮ ಆದ ನಂತರ ಅಂಥೇಳಿ ಪುನರ್ ಆಚಮನಂಕೃತ್ವ ತ್ರಿವಾರಂ ಮಂತ್ರಪೂರ್ವಕ ಏಕಂವಾಥ ಪ್ರಕುರ್ಯಾಚ ಗಂಗಾ ಬಿಂದು ರೀತಿ ಇಬ್ಬರು ಒನ್ ಮಂತ್ರಪೂರ್ವಕವಾಗಿ ಮೂರು ಸಲ ಆಚಮನವನ್ನು ಮಾಡಬೇಕು ಅಥವಾ ಇದೇ ಗಂಗಾಜಲ ಅಂಥೇಳಿ ಉಚ್ಚರಿಸುತ್ತಾ ಇವೇ ಗಂಗ ಇವೇ ಗಂಗೆ ಅಂಥೇಳಿ ಇದೇ ಗಂಗಾ ಜಲ ಅಂತೇಳಿ ಉಚ್ಚರಿಸುತ್ತ ಒಂದು ಸಲವಾದರ ಆಚರಣೆಯನ್ನು ಮಾಡಬೇಕು ಅನ್ನೋದಕಂತ ತತ್ರ ಶಿವಪೂಜಾರ್ಥಮರೇತ್ ಅನ್ಯದ್ ವಸ್ತು ಚತ್ಕಿಂ ಯಥ ಶಕ್ತಿ ಸಮೀಪಗಂ ಹಾಗೆಯೇ ಶಿವನ ಪೂಜೆಗೆ ಅಂತೇಳಿ ಅನ್ನೋದಕಗಳನ್ನು ತನ್ನ ಶಕ್ತಿ ಇದ್ದಷ್ಟು ಇತರ ವಸ್ತುಗಳನ್ನು ಕೂಡ ಬೆಳಿಯಲ್ಲಿ ತಂದಿಟ್ಟುಕೊಳ್ಳಬೇಕು ಹೀಗೆ ಅವನ್ನೆಲ್ಲ ಅಣಿ ಮಾಡಿಕೊಂಡ ಬಳಿಕ ನಿಶ್ಚಲಚಿತ್ತನಾಗಿ ತಾನೂ ಕುಳಿತುಕೊಳ್ಳಬೇಕು ಕೃತ್ಥೇ ತತ್ರ ಧೈರ್ಯ ಆಸ್ಥಾಯ ವೈ ಪುನಃ ಅರ್ಘ್ಯಪಾತ್ರ ಚೈಕಂ ಜಲಗಂಧಾಕ್ಷತೈರ್ಯುತ ದಕ್ಷಿಣಾಂಸೆ ತಾಪ್ಯಂ ಉಪಚಾರ್ಯ ತೃಪ್ತಯ ಗುರೋಶ್ಚ ಸ್ಮರಣಂಕ ತದನುಜ್ಞಾಂ ಅವಾಪ್ಯ ಚ ಅದರಂತೆ ಗಂಧಾಕ್ಷತೆ ಗಂಧಾಮಂತ್ರಾಕ್ಷತೆ ನೀರು ಇವುಗಳಿಂದ ತುಂಬಿದಂತೆ ಅರ್ಘ್ಯಪಾತ್ರವೊಂದನ್ನು ಆಮೇಲೆ ಉಪಚಾರಗಳನ್ನು ನೆರವೇರಿಸಲಿಕ್ಕೆ ತನ್ನ ಬಲತೋಳಿನ ಕಡೆ ಇಟ್ಟುಕೊಳ್ಳಬೇಕು ಇವನ್ನೆಲ್ಲ ಇದನ್ನು ಬಲ ಅರ್ಘ್ಯ ಪಾತ್ರವನ್ನು ಆಮೇಲೆ ಗುರುವನ್ನು ನೆನೆದು ಆತನ ಅಪ್ಪಣೆಯನ್ನು ಪಡೆದು ಸಂಕಲ್ಪಂ ವಿಧಿವತ್ ಕೃತ್ವ ಕಾಮನಾಜ್ಯ ವೈ ಪೂಜೆಯೇತ್ ಪರಯ ಭಕ್ತಿಯ ಶಿವಂ ಸಪರಿವಾರಕಂ ತಾನು ಉದ್ದೇಶಿಸಿದ ಕಾಮನೆಯನ್ನು ಹೇಳಿ ಅಂದರೆ ಇಂತಹ ಇಷ್ಟಪ್ರಾಪ್ತಿಗಾಗಿ ಈ ಪೂಜೆಯನ್ನು ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ವಿಧಿವತ್ತಾಗಿ ಮಾಡಿ ತನ್ನ ಪರಿವಾರದೊಳಗೂಡಿದ ಶಿವನನ್ನು ಶಿವನನ್ನು ಸಪರಿವಾರನಾಗಿ ಅತಿಶಯವಾದ ಭಕ್ತಿಯಿಂದ ಪೂಜಿಸಬೇಕು ಸಪರಿವಾರ ಶಿವಪೂಜೆ ಅಂತ ಹೇಳಿದರೆ ಶಿವನೊಂದಿಗೆ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಎಲ್ಲ ಬರ್ತದೆ ನಂದಿ ಮುಂತಾದರು ಎಲ್ಲ ಮುದ್ರಾಂಕಾಂ ಪ್ರದರ್ಶ್ಯ ಇವ ಪೂಜೆಯೇ ವಿಘ್ನಕಾರ ವಿಘ್ನಹಾರಕಂ ಸಿಂಧುರಾದಿ ಪದಾರ್ಥೈಶ್ಚ ಸಿದ್ಧಿಬುದ್ಧಿ ಸಮನ್ವಿತಮ್ ಬಳಿಕ ಮುದ್ರೆಯೊಂದನ್ನು ಪ್ರದರ್ಶಿಸಿ ಸಿದ್ಧಿಬುದ್ಧಿಯರಿಂದ ಕೂಡಿರುವ ವಿಘ್ನ ನಿವಾರಕನಾದ ಮಹಾಗಣಪತಿಯನ್ನು ಚಂದ್ರ ಮೊದಲಾದ ವಸ್ತುಗಳಿಂದ ಪೂಜಿಸಬೇಕು ಚಂದ್ ಚಂದನ ಸಿಂಧುರಾದಿ ಪದಾರ್ಥೈಷ್ಚ ಸಿಂಧುರ ಅಂದರೆ ಕುಂಕುಮ लक्षलाभयुत पूजय न में पुनः चतुर्थ्यत नाम पदों प्रणवालाभादते लक्षभयुत त पूजि न में ಲಕ್ಷಲಾಭಾದಿ ದೇವತೆಗಳಿಂದ ಪರಿವರ್ತನಾಗಿರತಕ್ಕಂತಹ ಗಣಪತಿಯನ್ನು ಪೂಜಿಸಿ ಓಂ ಸುಮುಖಾನಮಃ ಎಂಬೀ ರೀತಿಯಾಗಿ ಮೊದಲ ಓಂಕಾರ ಕಡೆಯಲ್ಲಿ ನಮಃ ಶಬ್ದ ಉಳ್ಳಂತಹ ಚತುರ್ಥವಾದ ನಾಮಪದಗಳು ಗಣಪತಿಯದ್ದು ಅದರಿಂದ ನಮಸ್ಕರಿಸಬೇಕು ಓಂ ಸುಮುಖಾಯ ಓಂ ಏಕದಂತಾನಮಂ ಕಪಿಲಾನಮಂ ಗಜ ಗಂಗಾನಮಃ ಲಂಬೋದ್ರಾನಮ ವಿಂಗಾನ್ಮಃ ಗಣಾಭಾನಮಃ ಹ್ಞೂ ಈ ರೀತಿ ಗಣಾಧ್ಯಕ್ಷಾನ್ಮ ಭಾಲಚಂದ್ರಾನಮ ಗಜಾನಮಃ ಹ ಅಂಥೇಳಿ ದ್ವಾದಶ ನಾಮ ಪೂಜೆ ಆ ರೀತಿ ಮಾಡಬೇಕು ಅದಾದ ನಂತರ ಕ್ಷಮಾಪ್ಯಂ ತದಾ ದೇವ ಭ್ರಾತ್ರಾಚವ ಸಮನ್ವಿತ ಪೂಜೆ ಪ್ರಯಾ ಭಕ್ತಿಯ ನಮಸ್ಕುರ್ಯಾ ಪುನಃ ಪುನಃ ಆಗ ತನ್ನ ಭ್ರಾತೃವಾದ ಕುಮಾರಸ್ವಾಮಿಯಿಂದೊಡಗೂಡಿದ ಮಹಾಗಣಪತಿಯನ್ನು ಅಪರಾಧ ಕ್ಷಮಾಪಣೆಯನ್ನು ಬೇಡಿ ಮಿಗಿಲಾದ ಭಕ್ತಿಯಿಂದ ಪೂಜಿಸಿ ಮತ್ತೆ ಮತ್ತೆ ನಮಸ್ಕರಿಸಬೇಕು ಬಹುವಾದ ಭಕ್ತಿಯಿಂದ ದ್ವಾರಪಾಲಂ ಸದಾ ದ್ವಾರಿ ಅತಿಷ್ಠಂತಂಚ ಮಹೋದರಂ ಪೂಜೆಯತ್ ತ ಪಶ್ಚಾತ್ ಪೂಜೆಯದ್ ಗಿರಿಜಾಂ ಸತೀಂ ಬಳಿಕ ಯಾವಾಗಲೂ ಬಾಗಿಲಲ್ಲಿ ಕಾಯ್ದುಕೊಂಡು ನಿಂತಿರ್ತಕ್ಕಂಥ ಮಹೋದರ ನಿಂತಿರ್ತಕ್ಕಂಥ ದ್ವಾರಪಾಲಕನನ್ನು ಪೂಜಿಸಿ ಚಂಡೇಶ್ವರ ಅಂತ ಹೇಳಿದರೆ ನಾವೀಗಾಗಲೇ ಕೇಳಿದ್ದೇವೆ ಶಿವನ ನೈವೇದ್ಯಕ್ಕೆ ಭಾಗಿಯಾದಂಥವ ನೈವೇದ್ಯದ ಅಧಿಕಾರಿ ಚಂಡೇಶ್ವರ ಹಾಗಾಗಿ ನೈವೇದ್ಯ ಮಾಡಿ ಹಾಗೂ ಚಂಡೇಶ್ವರ ಅನುಹ ತೃಪ್ತಿರಿಸ್ತು ಇಲ್ಲಿಗ ಮಹೋದರ ಅಂದರೆ ದ್ವಾರಪಾಲಕ ಅವನನ್ನು ಕೂಡ ಪೂಜಿಸಿ ಪೂಜೆಯತ್ವಾಪಶ್ಚಾತ್ ಪೂಜೆಯ ಗಿರಿಜಾಂ ಸತೀಂ ಸತಿಯಾದ ಆಮೇಲೆ ಈ ಹಿಮವಂತನ ಮಗಳಾದಂಥ ಪಾರ್ವತಿಯನ್ನು ಪೂಜಿಸಬೇಕು ಶಿವ ಸತಿಯಾದಂಥ ಗಿರಿಜೆಯನ್ನು ಚಂದನೇಶ್ ಕುಂಕುಮೇಶ್ಚೈವಧೂಪದಿ ವೈರನೇ ಕಶಃಃ ನೈವೇದ್ಯರ್ವಿ ನೈ ನೈವೇದ್ಯೈರ್ ವಿವಿಧೈಶ್ಚವಯ್ ತತಃ ಶಿವಂಚನಕುಂಕುಮುದ ಅನೇಕವಾದ ಧೂಪದೀಪಿಂದರು ನಾನಾ ವಿಧವಾ ನೈವೇದ್ಯರು ವಾಕ್ಯನ ಅರ್ಚಿಸಿದ ಬಳಿಕ ಶಿವನನ್ನ ನಮಸ್ಕರಿಸಿ ನಮಸ್ಕೃತ ಪುನಸ್ತತ್ರ ಗಚೇಚ್ಚ ಶಿವಸನ್ನಿಧ ಯೇಹೇ ಪಾರ್ಥಿವೀಂ ವೈಮೀವ ತರೆ ಆ ಬಳಿಕ ಶಿವನ ಸನ್ನಿಧಿಯನ್ನು ಸೇರಬೇಕು ಆಮೇಲೆ ಸಾಧ್ಯವಾದರೆ ಮನೆಯಲ್ಲಿಯೇ ಮಣ್ಣಿನಿಂದಾಗಲಿ ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಅಥವಾ ಧಾತುಜನ್ಯಾಮ್ ತಥೈವಾನ್ಯಾಮ್ ಪಾರದಾಂ ವಾಪ್ರಕಲ್ಪೇತ್ ಧಾತುಗಳು ಬೇರೆ ಲೋಹಗಳಿಂದಾಗಲಿ ಪಾದರಸದಿಂದಾಗಲಿ ಶಿವನ ಮೂರ್ತಿಯನ್ನು ಮಾಡಿ ನಮಸ್ಕೃತ್ಯ ಪುನಃಸ್ತಾಂಚ ಪೂಜೆಯೇತ್ ಭಕ್ತಿ ತತ್ಪರ ಹೋ ಕೇವಲ ಭಕ್ತಿಯುಕ್ತನಾಗಿ ಆ ಮೂರ್ತಿ ನಮಸ್ಕರಿಸಿ ಪೂಜೆಯನ್ನು ಮಾಡಬೇಕು ತಸ್ಯ ಅಂತ ಪೂಜಿತಾಯಂ ವೈ ಸರ್ವೇ ಸ್ಯು ಪೂಜಿತಾ ತಥೋ ಆ ಮೂರ್ತಿಯೊಂದನ್ನು ಪೂಜಿಸಿದರೆ ಶಿವನ ಲಿಂಗವನ್ನು ಒಂದು ಪೂಜಿಸಿದರೆ ಎಲ್ಲರನ್ನು ಪೂಜಿಸಿದಾಗ ಆಗ್ತದೆ ಸ್ಥಾಪ ಯೇಚ್ಛ ಮೃದಾಲಿಂಗಂ ವಿಧಾಯ ವಿಧಿಪೂರ್ವಕ ಮಣ್ಣಿನಿಂದ ಲಿಂಗವನ್ನು ಮಾಡಿಡಬೇಕು ವಿಧಿಪೂರ್ವಕವಾಗಿ ಕರ್ತವ್ಯ ಸರ್ವಥಾ ತತ್ರ ನಿಯಮಾತ್ ಸ್ವಗೃಹೇ ಸ್ಥಿತೈ ಮನೆಯಲ್ಲಿರತಕ್ಕಂಥವರು ಎಲ್ಲ ರೀತಿಯಿಂದಲೂ ಪ್ರಾಣ ಪ್ರತಿಷ್ಠಾಂಗುರುವೇತ ಭೂತಶುದ್ದಿಂ ವಿಧಾಯಚ ವಿಧಿಪೂರ್ವಕವಾಗಿ ಎಲ್ಲವನ್ನು ಮಾಡಬೇಕು ಭೂತಶುದ್ಧಿ ಎಂಬಂತಹ ವಿಧಿಯನ್ನು ಮಾಡಿದ ನಂತರ ಪ್ರಾಣಪ್ರತಿಷ್ಠೆಯನ್ನು ಮಾಡಬೇಕು ದಿಕ್ಪಾಲಾನ್ ಪೂಜೆಯೇ ತತ್ರ ಸ್ಥಾಪಯತ್ ಶಿವಾಲಯ ಗೃಹೇ ಶಿವ ಸದಾ ಪುಣ್ಯೋ ಸದಾ ಪೂಜ್ಯೋ ಮೂಲಮಂತ್ರಾಭಿಯೋಗ ಶಿವಾಲಯದಲ್ಲಿ ದಿಕ್ಪಾಲಕರನ್ನು ಸ್ಥಾಪಿಸಿ ಪೂಜಿಸಬೇಕು ಮನೆಯಲ್ಲಿ ಶಿವನನ್ನು ಯಾವಾಗಲೂ ಮೂಲಮಂತ್ರದಿಂದ ಪೂಜಿಸಬೇಕು ತತ್ರಪಾಲ ನಿಯಮೋ ನಾಸ್ತಿ ಗೃಹೇ ಲಿಂಗಂಚೂಜ್ಯ ತಸ್ವ ಪ್ರತಿಷ್ಠಿತ ಮನೆಯಲ್ಲಿ ಮಾತ್ರ ಸರ್ವ ವಿಧದಿಂದಲೂ ದ್ವಾರಪಾಲಕರಿರಬೇಕೆಂಬ ನಿಯಮ ಮನೆಯಲ್ಲಿ ನಾವು ಯಾವ ಲಿಂಗವನ್ನು ಪೂಜಿಸ್ತೇವೋ ಅದರಲ್ಲಿ ಎಲ್ಲವೂ ಅಡಗಿರುತ್ತದೆ ಪೂಜಾ ಕಾಲೇಜ ವೈ ಪರಿವಾರೇಣ ಸಂಯುತ ಆವಾಕ್ಯಪೂಜೆ ಎದ್ದೇ ನಿಯಮೋತ್ರ ನ ವಿಧ್ಯತೆ ನಿಯಮ ಇಲ್ಲಿ ಇಲ್ಲ ಅಂತ ಪೂಜೆಯನ್ನು ಮಾಡುವಾಗ ಅಂಗ ಅಂಗದೇವತೆಗಳೊಡನೆಯೂ ಪರಿವಾರ ದೇವತೆಗಳೊಡನೆ ಆ ಶಿವನನ್ನು ವಾಹಿಸಿ ಪೂಜಿಸ್ತಕ್ಕಂಥದ್ದು ದೇವಲಿಂಗದಲ್ಲಿ ಇದರಲ್ಲಿ ಬೇರೆ ನಿಯಮ ಇಲ್ಲ ಶಿವಸ್ಯ ಸನ್ನಿಧಿಂಕೃತ ಸ್ವಾಸನ ಪರಿಕಲ್ಪೇತ್ ಉದಂಗ್ ಮುಖಸ್ತದ ಸ್ಥಿತ್ವ ಪುನರಾಚಮನ ಚರೆಯೇ ಶಿವನ ಸಾನ್ನಿಧ್ಯವನ್ನು ಕಲ್ಪಿಸಿ ಬಳಿಕ ತನ್ನ ಆಸನವನ್ನು ಏರ್ಪಡಿಸಿಕೊಂಡು ಉತ್ತರವಾಗಿ ಉತ್ತರಾಭಿಖವಾಗಿ ಉಳಿದುಕೊಂಡು ಮತ್ತೆ ಆಚರಣ ಆಚಮನವನ್ನು ಮಾಡಬೇಕು ಉದಂಗ್ ತದಾ ಸ್ಥಿತ್ ಪುನರ್ ಆಚಮನಂ ಪ್ರಕ್ಷಾಳ್ಯಹಸ್ತ ಪಶ್ಚಾತ್ರಿ ಪ್ರಾಣಾಯಾಮಂ ಪ್ರಕಲ್ಪೇತುತ್ ಮೂಲಮಂತ್ರೇಣ ದಶಾವರ್ತೇ ನರ ಬಳಿಕ ಕೈಗಳನ್ನು ತೊಡ್ಕೊಂಡು ಪ್ರಕ್ಷಾಳ್ಯಹಸ್ತ ಪಶ್ಚಾತ್ ಪ್ರಣಾಯ ಬಳಿಕ ಪಶ್ಚಾತ್ ಅಂದರೆ ಅನಂತರ ಪ್ರಾಣಾಯಮಂ ಪ್ರಕಲ್ಪತ್ ಕೈಗಳನ್ನ ತೊಡ್ಕೊಂಡು ಮೂಲಮಂತ್ರದಿಂದ ಮೂಲಮಂತ್ರೇಣ ದಶಾವರ್ತ ನೇತರ ಹತ್ತು ಸಲ ಪ್ರಾಣಾ ಮಾಡಬೇಕು ಪಂಚಮು ಪ್ರಕರ್ತವ್ಯಾ ಪೂಜಾ ಅವಶ್ಯಂ ಕರೆಪ್ಸಿತ್ತ ಮುದ್ರಾ ಪ್ರದರ್ಶಿಯವಚರೇತ್ ಪೂಜಾ ವಿಧಿಂನರ ಪೂಜೆಗೆ ಅವಶ್ಯಕವಾದಂತಹ ಮತ್ತು ಈಪ್ಸಿತವಾದಂತಹ ಅಂದರೆ ಬಯಸಿದಂತಹ ಪಂಚಮುದ್ರೆಗಳನ್ನು ಪ್ರದರ್ಶಿಸಬೇಕು ಆ ಮುದ್ರೆಗಳನ್ನು ಹಾಕಿ ತೋರಿಸಿದ ಬಳಿಕ ಮಾನವನು ಅಂದರೆ ಮನುಷ್ಯನ ಪೂಜೆ ಮಾಡತಕ್ಕಂಥವನು ಪೂಜಾ ವಿಧಿಯನ್ನು ಆರಂಭಿಸಬೇಕು ದೀಪಂಕೃತ್ ನಮಸ್ಕಾರ ಗುರು ಬದ್ಧ ಪದ್ಮಾಸನಂ ತತ್ರ ಭದ್ರಸನಿ ಉತ್ಥನಾಸನಕ ಪರ್ಯಂಕಾಕ ಯುಕಂ ತ ಪ್ರಯೋಗ ಪುನರೇವ ಆಗ ಅಲ್ಲಿ ದೀಪವೊಂದನ್ನುಟ್ಟು ಬೆಳಗಿಸಿ ತನ್ನ ಗುರುವಿಗೆ ನಮಸ್ಕಾರವನ್ನು ಮಾಡಿ ದೀಪಂಕೃತ್ ತ ನಮಸ್ಕಾರ ಗುರೋ ಅಥ ಬಳಿಕ ಬದ್ಧ ಪದ್ಮಸನ ತಿ ವ ಅಲ್ಲಿ ಬಳಿಕ ಪದ್ಮಾವನ್ನು ಅಥವಾ ಭದ್ರಾಸನವನ್ನು ಇಲ್ಲದಿದ್ದರೆ ಉತ್ಥಾನಾಸನವನ್ನು ಪರ್ಯಂಕಾಸನವನ್ನು ಹೂಡಿ ಮಾಡಿ ಉತ್ಥಾನಾಸನಕಂ ಕೃತ್ವ ಪರ್ಯಂಕಾಸನಕ ತಥ ಸುಖಂ ತಥಾಸ್ತಿತ್ವ ಹೇಗೆ ಯಾವ ಆಸನದಲ್ಲಿ ನಮಗೆ ಸುಖವಾಗಿ ಕೂತ್ಕೊಳ್ಳಿಕ್ಕಾಗ್ತದೋ ಏಕಾಗ್ರತೆಯಿಂದ ನೋವಾಗದಂತೆ ಆರಾಮವಾಗಿ ಅದರಲ್ಲಿ ಸುಖವಾಗಿ ಕುಳಿತು ಪ್ರಯೋಗಾನುಸಾರವಾಗಿ ಪೂಜಾದಿಗಳನ್ನು ಮಾಡಬೇಕು ಪ್ರಯೋಗಂ ಪುನರೇವಚ ಯಥಾ ಸುಖಂ ಸ್ಥಿತ್ವ ಕೃತ್ವಜಾಂ ಪುರಾಂಜಾತ ಒಟ್ಟಕೇನೈವ ತಾರೇತ್ ಮನೆಯಲ್ಲಿ ಮಾಡತಕ್ಕಂಥ ಪೂಜೆಗೆ ಅಷ್ಟು ನಿಯಮ ಇಲ್ಲ ಅಂತ ಹೇಳ್ತಾರೆ ಬಳಿಕ ಬೇರೊಂದೊಡೆ ಸುಳಿಯದಂತೆ ಮನಸ್ಸನ್ನು ಹಿಡಿದು ನಿಲ್ಲಿಸಿ ಅರ್ಘ್ಯಪಾತ್ರದಿಂದ ಲಿಂಗವನ್ನು ತೊಳೆಯಬೇಕು ಯ ಸ್ವಯಮೇಹ ಗೃಹೇಣ್ಣ ನಿಸ್ತಿ ಕೃತ್ ಪೂಜಾ ಪುರಾ ಜಾತಾ ವಟ್ಟಕೇನವ ತಾರೇತು ಹೀಗೆ ಮಾಡಿದ ನಂತರ ಪಶ್ಚಾಚೈವಾರ್ಘ್ಯಪಾತ್ರೇಣ ಕ್ಷಾಲೆಯ ಲಿಂಗ ಉತ್ತಮ ಅನನ್ಯಮಾನಸೋಭೂತ್ ಪೂಜಾ ದ್ರವ್ಯಂ ನಿಧಾಯ ಚಳಿಕ ಬೇರೊಂದೆಡೆ ಅಂದರೆ ಪೂಜಾದ್ರವ್ಯಗಳೆಲ್ಲವನ್ನು ಹತ್ತಿರ ಇಟ್ಟುಕೊಂಡು ಅರ್ಘ ಮಂತ್ರದಿಂದ ಶಿವನನ್ನು ಆವಾಹಿಸಬೇಕು ಅರ್ಘ್ಯಪಾತ್ರದಿಂದ ಲಿಂಗವನ್ನು ತೊಡೆಯಬೇಕು ಆ ಬಳಿಕ ಪೂಜಾ ದ್ರವ್ಯಗಳೆಲ್ಲವನ್ನು ಹತ್ತಿರ ಇಟ್ಟುಕೊಂಡು ಈ ಮಂತ್ರದಿಂದ ಶಿವನನ್ನು ಆವಾಹಿಸಬೇಕು ಪಶ್ಚಾಚಾಹೇದ್ದೇ ಮಂತ್ರೇಣ್ಣ ವೈ ನರ ಕೈಲಾಸ ಶಿಖರಸ್ಥಂ ಪಾರ್ವತೀಪತಿಮ ಯಥೋಕ್ತೂಂ ಶಂಭುಂ ನಿರ್ಗುಣಂ ಗುಣಂ ಪಂಚವಕ್ಂ ದಶಭುಜಂ ತ್ರೇತ್ರ ವೃಷಭಧ್ವಜಂ ಕರ್ಪೂರಗೌರಂ ದಿವ್ಯಾಂಗಂ ಚಂದ್ರಮೌಲಿಂಕಪರ್ದಿಂ ವ್ಯಾಘ್ರಚರ್ಮೋತ್ತರೀಂಗರ್ಮರ ಶುಭಂ ವಾಸುಕ್ಷಪರೀತ ಪಿನಾನ್ವಿತ ಸಿದ್ಧಯೋಷ್ಟೌಜಯ್ರೇ ನೃತ್ಯರಂತರಂ ಜಯ ಜಯತಿ ಶಬ್ದೈಶ್ಚ ಸೇವಿತ ಭಕ್ತಪುಂಜಕೈ ತೇಜಸ ದುಸ್ಸೇನೈ ದುರ್ಲಕ್ಷ್ಯಂ ದೇವಸೇವಿ ಶರಣ್ಯಂಸತ್ವಾ ಪ್ರಸನ್ನ ಮುಖಪಂಕಜ ವೇದ್ಯೈಶಾಸ್ತ್ರೈರ್ಯ ಗೀತ ವಿಷ್ಣುಬ್ರಹ್ಮನು ಸದಾ ಭಕ್ತವತ್ಸಲಮಾನ ಶಿವಮವಾಹ್ಯಹಂ ಧ್ಯಾತ್ ಶಿವಂ ಸಾಂಬಸ ಪರಿಕಲ್ಪೇತ್ ಇತ್ಯ ಅಂದರೆ ಆ ಶಿವನು ಕೈಲಾಸ ಶಿಖರಸ್ಥಂ ಕೈಲಾಸಿಖರವಾಗ್ಯೂ ಪಾರ್ವತಿಪತಿ ಉತ್ತಮ ಪಾರ್ವತಿದೇವಲ್ಲಭನಾಗ್ಯೂ ಮಹಾಶ್ರೇಷ್ಠನಾೂ ಯಥೋಕ್ತೂಪಿಣ ಶಂಭು ಹೇಗೆ ನಿರ್ಗುಣಂ ಗುಣರೂಪಿಣಂ ನಿರ್ಗುಣನಾಗಿಯೂ ಸಗುಣನಾಗಿಯೂ ಇರತಕ್ಕಂಥವನು ಅಂಥವನನ್ನು ಧ್ಯಾನಿಸಬೇಕು ಪಂಚವಕ್ಂ ದಶಭುಜಂ ಐದು ಮುಖಗಳು ಹತ್ತು ಬಾಹುಗಳು ಇರತಕ್ಕಂಥವನು ತ್ರಿನೇತ್ರಂ ಋಷಭಧ್ವಜಂ ಮೂರು ಕಣ್ಣುಗಳು ಇರತಕ್ಕಂಥವನು ವೃಷಭಧ್ವಜನಾದವನು ಋಷಭ ವಾಹನನಾದ ಆದವನು ಕರ್ಪೂರಗೌರವರ್ಣನು ದಿವ್ಯವಾದ ಅಂಗಗಳಿಂದ ಒಪ್ಪುತ್ತಾ ಇರತಕ್ಕಂಥವನು ಚಂದ್ರ ಚಂದ್ರಕ ಚಂದ್ರಮೌಳೀಶ್ವರನು ಚಂದ್ರನನ್ನು ತನ್ನ ಮೌಳಿಯಲ್ಲಿ ಶಿರದಲ್ಲಿ ಧರಿಸಿ ಇರತಕ್ಕಂಥವನು ತಲೆಯಲ್ಲಿ ಚಂದ್ರಕಲೆಯನ್ನು ತಳೆದು ಕಪರ್ದಿನಮ್ ಜಟಾಜೂಟವನ್ನು ಧರಿಸಿ ಕಪರ್ದಿ ಕ ಅಂದರೆ ನೀರು ಆ ನೀರನ್ನು ತನ್ನೊಳಗೆ ಸೇರಿಸಿಕೊಂಡಂಥದ್ದು ಅದು ಕಪರ್ದ ಜಟೆ ಶಿವನದ್ದು ಮಾತ್ರ ಬೇರೆಯವರ ಜಟೆ ಆಗುವುದಿಲ್ಲ ಹಾಗೆ ಯಾಕೆ ನೀರನ್ನು ಅಂದರೆ ಗಂಗಾ ಜಲವನ್ನು ತನ್ನೊಳಗೆ ಇಟ್ಟುಕೊಂಡಿರುವಂಥದ್ದು ಅದು ಕಪರ್ದ ಅಂತಹ ಜಟೆ ಉಳ್ಳನು ಕಪರ್ದಿ ಕಪರ್ದಿನ್ ಕಪರ್ದ ಉಳ್ಳವನು ಕ ಅಂದರೆ ಜಲ ಜಲವು ಯಾವುದರೊಳಗೆ ಇದೆಯೋ ಅದು ಕಪರ್ದ ಅಂದರೆ ಒಂದು ಕೇನ ಸುಖೇನ ಜಲೇನವಾ ಪರಪೂರ್ತಿ ದದಾತಿ ಇಲ್ಲಿ ಕಪರ್ದ ಅಂದರೆ ಕಮ್ ಅಂದರೆ ಸುಖ ಒಂದರ್ಥ ಅಂದರೆ ಅಥವಾ ಇನ್ನೊಂದು ಅರ್ಥ ಜಲ ಹೀಗೆ ಸುಖದಿಂದ ಅಥವಾ ಜಲದಿಂದ ಅಂದರೆ ಸುಲಭವಾಗಿ ಅಥವಾ ಪರಪೂರ್ತಿಯನ್ನು ಅಂದರೆ ಪರಮಾತ್ಮ ತತ್ವವನ್ನು ನಮಗೆ ಜ್ಞಾನವನ್ನು ಅಧ್ಯಾತ್ಮ ಜ್ಞಾನ ಪರಮಾತ್ಮ ಜ್ಞಾನವನ್ನು ಉಂಟು ಮಾಡುತ್ತಾನೆ ಎಂಬುದರಿಂದಾಗಿ ಕಪರ್ಥ ಅಂತಹ ಜಟೆ ಉಳ್ಳವ ಅಂತೇಳಿ ಇನ್ನೊಂದು ಕಸ್ಯ ಗಂಗಾ ಜಲಸ ಪರಾಪೂರಣೆಯ ದಾಪಯತಿ ಶುದ್ಧ್ಯತಿವಾ ಗಂಗಾ ಜಲದವನ್ನು ತುಂಬಿಸಿಕೊಂಡು ಇರತಕ್ಕಂತಹ ಜಟೆ ಅದರಿಂದ ನಮ್ಮನ ಶುದ್ಧಿ ಎಂಬ ಎಂಬುದರಿಂದ ಕಪರ್ದಿ ಅಂತೇಳಿ ಎನಿಸ್ಕೊಳ್ತಾನೆ ಅಂತಹ ಕಪರ್ದ ಉಳ್ಳವ ಅಂಥೇಳಿ ಹೀಗೆ ವ್ಯಾಘಚರ್ಮೋತ್ತರಿ ಎಂಚ ಉತ್ತರೀಯ ಅಂದರೆ ವ್ಯಾಘ್ರ ಚರ್ಮವನ್ನು ಹೊದ್ದುಕೊಂಡು ಗಜ ಚರ್ಮವನ್ನು ಕಡಗಡೆ ಕೆಳಗಡೆ ಸ್ವಂಟದಿಂದ ಕೆಳಭಾಗಕ್ಕೆ ಗಜಚರ್ಮ ವ್ಯಾಘ್ರಚರ್ಮ ಹೆ ಇಲ್ಲಿ ಮೈಮೇಲಕ್ಕೆ ಹೊದ್ದುಕೊಳ್ಳು ಹೊದಿಕೆ ವಾಸುಕೆ ಆದಿಪರೀತ ಅಂಗಂ ಶುಭಕರವಾದ ವಾಸುಕಿಯಿಂದ ಸುತ್ತುವರಿಯಲ್ಪಟ್ಟ ಅವಯವಗಳುಳ್ಳವನು ಪಿನಾಕಾದ್ಯ ಆಯುಧಾನ್ವಿತ ಪಿನಾಕವೇ ಮೊದಲಾದ ಆಯುಧಗಳನ್ನು ಧರಿಸಿರ್ತಕ್ಕಂಥವನು ಸಿದ್ಧಯ ಅಷ್ಟೌ ಚ ಯಸ ಅಗ್ರೇ ನೃತ್ಯ ಇಹ ನಿರಂತರಂ ಜಯ ಜಯ ಇ ಶಬ್ದೇವಿ ಭಕ್ತಪುಂಜಕೈ ಅಂದರೆ ಯಾವನ ಮುಂದೆ ಯಾವಾಗಲೂ ಅಷ್ಟಸಿದ್ಧಿಗಳು ನರ್ತನವನ್ನು ಮಾಡುತ್ತಿರ್ತವೋ ಅಲ್ಲದೆ ಭಕ್ತರು ಗುಂಪು ಗುಂಪಾಗಿ ನಿಂತುಗಳು ಜಯ ಜಯ ಅಂತೇಳಿ ಉಚ್ಚರಿಸ್ತಾ ನೃತ್ಯ ಮಾಡ್ತಾ ಇರ್ತಾರೋ ತೇಜಸಾ ದುಸ್ಸಹೇನೈವ ದುರ್ಲಕ್ಷ್ಯ ದೇವಸೇವಿತ ಮತ್ತು ದುಸ್ಸಹವಾದ ಸಹಿಸಲು ಅಸಾಧ್ಯವಾದ ಯಾವನನ್ನ ಯಾವನನ್ನು ನೋಡಲಿಕ್ಕೂ ಕೂಡ ಸಾಧ್ಯವಿಲ್ಲವೋ ಅಂತಹ ತೇಜಸ್ಸುಳ್ಳವನು ದುರ್ಲಕ್ಷ್ಯಂ ಲಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ದೇವಸೇವಿತಂ ಅಂತಹ ದೇವ ಎಲ್ಲ ದೇವರಿ ದೇವತೆಗಳಿಂದ ಸೇವಿತನಾದಂತಹ ಎಲ್ಲ ಪ್ರಾಣಿಗಳಿಗೂ ರಕ್ಷಕನಾದಂತಹ ಶರಣ್ಯಂ ಸರ್ವಸತ್ವಾನ ಎಲ್ಲ ಇರುವಿಕೆಗಳಿಗೆ ಆಶ್ರಯನಾದ ಮೂಲ ಪ್ರಸನ್ನ ಮುಖ ಪಂಕಜಂ ಮುಖ ಕಮಲ ಉಳ್ಳಂತಹ ಪಂಕಜ अंदर यह रीतिया शिवन ना ध्यान हेल्थ पंके अथवा पंका जी पंकज ಪಂಕಜಂ ಅಂಥೇಳಿ ನಪುಂಸಲಿಂಗ ಶಬ್ದ ಅದು ಅಂದರೆ ಕೆಸರಲ್ಲಿ ಪುಟ್ಟಿದ್ದ ತಾವರೆ ಅಂದದಿ ಅಂತ ಹೇಳ್ತೇವೆ ಪಂಕ ಅಂದರೆ ಒಂದು ಅರ್ಥ ಪಾಪ ಅಂಥೇಳಿ ಕೆಸರಲ್ಲಿ ಹುಟ್ಟಿದಾದರೂ ಕೂಡ ತಾವರೆ ಅದು ಬಿಸಜನ ಬನಿಗೆ ಆಗ್ತದೆ ಪೂಜೆಗೆ ಅಂತೇಳಿ ಹೇಳೋದು ನಾವು ಕೇಳಿದ್ದೇವೆ ಹ್ಞೂ ಹಾಗಾಗಿ ಮೂಲ ಅಲ್ಲ ಮುಖ್ಯ ಇರುವಿಕೆ ಮುಖ್ಯ ಈಗ ಅದಕ್ಕೆ ಜಾತಿ ಮುಖ್ಯ ಅಲ್ಲ ಅಂತೇಳಿ ಗುಣ ಮುಖ್ಯ ಅಂಥೇಳಿ ಹುಟ್ಟಿದ್ದೆಲ್ಲಿ ಅಂಥೇಳಿ ಅಲ್ಲ ಹಾಗೆ ಅಂತಹ ಪ್ರಸನ್ನ ಮುಖ ಕಮಲವುಳ್ಳಂತಹ ವೇದ ವೇದ್ಯೈ ಶಾಸ್ತ್ರೈರ್ ಯಥಾ ಗೀತಂ ವಿಷ್ಣು ಬ್ರಹ್ಮಂತಂ ಸದಾ ವೇದೈ ವೇದ್ಯೈ ಅಲ್ಲ ತಿಳಿದವರಿಂದ ವೇದೈ ವೇದ ಮತ್ತು ಶಾಸ್ತ್ರಗಳಿಂದ ಸ್ತುತಿಸಲ್ಪಡತಕ್ಕಂತಹ ಅಲ್ಲದೆ ಯಾವಾಗಲೂ ಬ್ರಹ್ಮ ವಿಷ್ಣುಗಳಿಂದ ಸ್ತೋತ್ರ ಮಾಡತಕ್ಕಂತಹ ಭಕ್ತವತ್ಸಲಮಾನಂದಂ ಶಿವಮ್ಯಹಂ ಭಕ್ತವತ್ಸಲವನ್ನು ಆನಂದಸ್ವರೂಪಾದ ಶಿವನನ್ನು ಆವಾಹಿಸ್ತೇನೆ ಅಂತೇಳಿ ಮನಸ್ಸಿನಲ್ಲಿ ಧ್ಯಾನಿಸಿ ಏನು ಶಿವಂ ಸಾಂಬಂ ಆಸನಂ ಪರಿಕಲ್ಪೇತ್ ಆ ಶಿವನನ್ನು ಪಾರ್ವತಿ ಸಮೇತನಾದ ಉಮಾಮಹೇಶ್ವರನನ್ನು ಅಂಬಾ ಸಹಿತನಾದಂತಹ ಶಿವನನ್ನು ಪರಿಕಲ್ಪೇತ್ ಆಸನ ಪರಿಕಲ್ಪೇತ್ ಅವನಿಗೆ ಆಸನವನ್ನು ಕಲ್ಪಿಸಬೇಕು ಈ ರೀತಿಯಾಗಿ ಇದರಲ್ಲಿ ಸುಮಾರು ಎಪ್ ಮೂರು ಶ್ಲೋಕಗಳಿವೆ ಈ ಹದಿಮೂರನೇ ಅಧ್ಯಾಯದಲ್ಲಿ ಈಗ ನಾವು ಐವತ್ತ ಮೂರರಲ್ಲಿ ಇದ್ದೇವೆ ಈ ರೀತಿಯಾಗಿ ಆಸನವನ್ನು ಕಲ್ಪಿಸಬೇಕು ಅಂತೇಳಿ ಹ್ಞೂ ಬಹುಶಃ ಇದ್ರ ಮುಂದಿನದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಾಳೆ ದಿವಸ ಹರೇ ಓಂ ತತ್ಸ ಶಿವಾರ್ಪಣ